ನಾನು ವರಿಸಿದ ಸಂಗಾತಿ ಕೆಲವು ವರ್ಷಗಳ ಹಿಂದೆ ಒಂದು ರಾತ್ರಿ ವಿದಿರಾಯ ನನಗೆ ಹೇಳಿ ಕಳುಹಿಸಿದ ವಿಧಿರಾಯನ ಆಸ್ಥಾನ ವಿಧಿ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ ರೋಷಾವಿಷ್ಟನಾಗಿದ್ದಾನೆ ಕಣ್ಣು ಗುಡ್ಡೆ ಮುನ್ನುಗ್ಗಿ ಬರುವಂತಿದೆ ಮುಖ ಕೆಂಪೇರಿದೆ ತುಟಿ ಅದು ನನ್ನನ್ನು ನೋಡಿದ ಕೂಡಲೇ ದೊಡ್ಡ ಗಂಟಲು ಮಾಡಿಕೊಂಡು ಅಬ್ಬರಿಸಿದ ವಿಧಿ ಏನಯ್ಯ ಇದು ನಿನ್ನ ಪುಂಡಾಟ ನಾನು ನಾನು ಸನ್ನಿಧಾನಕ್ಕೆ ವಿಧೇಯ್ಯ ವಿಧಿ ಎಲ್ಲಿ ನಿನ್ನ ವಿಧೇಯತೆ ಎಲ್ಲರನ್ನೂ ಅಪಹಾಸ್ಯ ಮಾಡುವುದರಲ್ಲೋ ನಿನ್ನ ಅಪಕವಿತ್ವ ಇನ್ನು ಸಾಕು ಅಂಥದೇನು ಇಲ್ಲವಲ್ಲ ಇಲ್ಲವೇ ಇದೇನು ಅಪಪ್ರಲಾಪ ಸೊಗಸಾದ ಮೂಗಿಟ್ಟು ನೆಗಡಿಯದರೊಳಗಿಟ್ಟು ಅಗಟವಿಘಟವ ಮಾಡಿದ ಬ್ರಹ್ಮನ ಜಿಗಟು ಗುಂಡೆಯಲ್ಲಿ ಮರ್ಮಗ್ನ ಅಶ್ಲೀಲವಲ್ಲವೋ ಇದು ನಾನು ಅಶ್ಲೀಲವೆನೂಸ್ವಾಮಿ ಅಸತ್ಯವಲ್ಲ ನನ್ನ ಅನುಭವದ ಮಾತು ಇಂತ ಸಂಗತಿಯನ್ನು ಎಷ್ಟೋ ಕಡೆ ನೋಡಿದ್ದೇನೆ ಸರಿ ಸರಿ ನಿನಗೇನು ವಾವೇವರಸೆ ಇಲ್ಲ ದೇವದೆ ದೇವತೆಗಳನ್ನು ಬಿಡುವುದಿಲ್ಲ ಇದೇನು ನಿನ್ನ ಕುಚೋದ್ಯ ಗೊತ್ತ ಕೇಶ ಹೆಣ್ ಸಿರಿ ಮೀಶೆ ಗಣ್ತುಟಿಗೆ ಸಿರಿ ನಾಸ ತೊಡೆ ಕಂಕುಳಿಗೆ ಲೇಸಾರ್ಗೆ ಬೊಚ್ಚು ಮರ್ಮಗ್ನ ಇದೇನು ಅಪಸ್ಮಾರ ಇಂತದನ್ನು ಸಭ್ಯರು ಬರೆದಾರೆನಯ್ಯ ಜಲಕೊಂದು ದಾರಿ ಸರಿ ಮಲಕೊಂದು ದಾರಿ ಸರಿ ಕುಲವೃದ್ಧ ಅಮೃತ ಪ್ರವಾಹಕ್ಕೆ ಆ ಕೊಳೆದಾರಿಸೇ ಮರ್ಮಗ್ನ ತೂತು ಇಂಥ ಕಶ್ಮಲ ಕವಿಯನ್ನು ಲೋಕದಿಂದ ಹೊರಕೆ ತಳ್ಳಬೇಕು ನೀನು ಇಲ್ಲಿದ್ದರೆ ಲೋಕವನ್ನೇ ಕೊಳಕು ಕೊಚ್ಚೆ ಮಾಡಿಯೇ ನಾನು ಅಷ್ಟು ಆಗ್ರಹ ಮಾಡಬಾರದು ಪ್ರಭು ಸೃಷ್ಟಿಯಲ್ಲಿರುವ ನ್ಯೂನತೆಗಳನ್ನು ಸೂಚಿಸಿದೆ ಅದು ನನ್ನ ಅನುಭವಕ್ಕೆ ಬಂದದ್ದು ಅದನ್ನು ದೇವರು ತಿದ್ದಬೇಕು ಈ ದಿನ ದಿನದಲ್ಲಿ ಆಗ್ರಹ ತೋರಬಾರದು ಕ್ಷಮೆ ನೀಡಬೇಕು ವಿಧಿ ನಿನಗೆಂತ ಕ್ಷಮೆ ನೀನು ನಮ್ಮ ಲೋಕವ್ಯವಸ್ಥೆಯನ್ನು ಪರಿಹಾಸ ಮಾಡಿ ಜನಕ್ಕೆ ದೇವತೆಗಳಲ್ಲಿರುವ ಗೌರವವನ್ನು ಕಳೆಯುತ್ತಿದ್ದಿ ಇದಕ್ಕಾಗಿ ದಂಡನೆ ವಿಧಿಸಿದ್ದಾಗಿದೆ ನೀನು ಈ ಭೂಲೋಕದಿಂದ ದೂರವಾಗಿ ಒಂದು ನಿರ್ಜನ ದ್ವೀಪದಲ್ಲಿರಬೇಕಾದದ್ದು ನಿನ್ನನ್ನು ಸಾಗಿಸಲು ಆಜ್ಞೆ ಕೊಟ್ಟದ್ದಾಗಿದೆ ನಾನು ಭೀತನಾಗಿ ಅಯೋ ದೇವರೇ ನನ್ನಲ್ಲಿ ಕನಿಕರವಿಲ್ಲವೇ ನನ್ನನ್ನು ಕ್ಷಮಿಸಿ ಕಾಪಾಡಬೇಕು ವಿಧಿ ಅದೆಲ್ಲ ಆಗದು ನಾನು ಮೊರೆಯಿಟ್ಟು ಬೇಡಿಕೊಳ್ಳುತ್ತೇನೆ ವಿಧಿ ಒಳ್ಳೆಯದು ಒಂದು ರಿಯಾಯಿತಿ ತೋರಿಸಿಯೇನು ನಿನ್ನ ಜೊತೆಗೆ ಇನ್ನೊಬ್ಬನನ್ನು ಒಬ್ಬನೇ ಒಬ್ಬನನ್ನು ಕರೆದುಕೊಂಡು ಹೋಗಬಹುದು ಆದರೆ ಆ ಇನ್ನೊಬ್ಬನು ನಾನು ಒಪ್ಪಿದವನಾಗಬೇಕು ನಾನು ಅಪ್ಪಣೆಯಾದರೆ ನನಗೆ ಸಂಗೀ ಸಂಗಡಿಗನಾಗಿರಲು ಡಿವಿ ವಿ ಐನನ್ನು ಕರೆದುಕೊಂಡು ಹೋದೆನು ವಿಧಿ ಆ ದಂತ ವಕ್ರನನ್ನೇ ಅವನು ನಿನ್ನ ಹಾಗೆಯೇ ಹಾಸ್ಯಗಾರ ಇಬ್ಬರೂ ಸೇರಿ ದೇವಲೋಕವನ್ನೆಲ್ಲ ನಗುಪಾಟು ಮಾಡುತ್ತೀರಿ ನಾನು ಆತ ತುಂಬ ಒಳ್ಳೆಯ ಮನುಷ್ಯ ವಿಧಿ ಅದೆಲ್ಲ ಸರಿಯ ಆ ಕುಚೋದ್ಯಕ್ಕೇನು ಮಾಡುತ್ತಿ ನಾನು ಕನಿಕರಿಸಬೇಕು ನಿನ್ನ ಹಣೆಯ ಬರಹ ಅನುಭವಿಸು ನೀವಿಬ್ಬರು ಕುಹಾಕ ಕುಚೋದ್ಯ ಮಾಡಿಕೊಂಡು ಎಲ್ಲಾದರೂ ಇರಿ ಒಬ್ಬರನ್ನೊಬ್ಬರು ಕೊಂದು ಹಾಕಿ ಬೇಕಾದರೆ ಡಿ ವಿ ಅಯ್ಯ ಈ ಅನುಭವದ ಮೇಲೆ ಡಿವಿ ವಿ ಅಯ್ಯನನ್ನು ಕುರಿತು ಒಂದು ಮಾತನ್ನು ಹೇಳತಕ್ಕದ್ದೆಂದು ನನಗನ್ನಿಸು ಅನ್ನಿಸಿತು ಡಿ ಎಂಬವರ ಪೂರ್ತಿ ಹೆಸರು ಡಿ ವಿಶ್ವನಾಥಯ್ಯ ಎಂದು ಇವರು ಬೆಂಗಳೂರಿನ ಪ್ರಸಿದ್ಧ ವಕೀಲರು ಸಾರ್ವಜನಿಕ ಪುರುಷರು ಆಗಿದ್ದ ಮಲೇಶ್ವರದ ಡಿ ವೆಂಕಟರಾಮಯ್ಯನವರ ತಮ್ಮಂದಿರು ವಿಶ್ವನಾಥಯ್ಯನವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಲ್ಲೂ ಆಮೇಲೆ ವಿಲಾಯಿತಿಯಲ್ಲಿಯೂ ವಿದ್ಯುತ್ ವಿಜ್ಞಾನ ವ್ಯಾಸಂಗ ಮಾಡಿ ಮೈಸೂರು ಎಲೆಕ್ಟ್ರಿಕ್ ಇಲಾಖೆಯಲ್ಲಿ ಪದವಿಗೆ ಹತ್ತಿದರು ಅವರು ವಯಸ್ಸಿನಲ್ಲಿ ನನಗಿಂತ ಕೊಂಚ ಹಿರಿಯರು ಆದರೂ ನಾವಿಬ್ಬರು ಸಲಿಗೆಯಿಂದ ಮಾತನಾಡುತ್ತಿದ್ದೆವು ಆತ ನಮ್ಮ ಅನಾಮಧೇಯ ಗೋಷ್ಠಿಯ ಸದಸ್ಯರಲ್ಲೊಬ್ಬರು ಹೀಗಾಗಿ ನಮಗಿಬ್ಬರಿಗೂ ಬಳಕೆ ಆತ ನನ್ನನ್ನು ಆಗಾಗ ಕೇಳುವರು ಏನಯ್ಯ ನೀನು ದ್ರಾವಿಡ ಅರವದವನು ನಾನು ಹೊಯ್ಸಳ ಕರ್ನಾಟಕ ಕನ್ನಡದವನು ಆದರೆ ನಾವಿಬ್ಬರೂ ಸೇರಿದಾಗ ನಮ್ಮ ಮಾತೆಲ್ಲ ತೆಲುಗಿನಲ್ಲಿ ನಾನು ಹೌದು ಹೌದು ಇದು ವಿಚಿತ್ರ ನಾನು ತಿದ್ದಿಕೊಳ್ಳಬೇಕು ಈ ಸಂಭಾಷಣೆಯು ತೆಲುಗಿನಲ್ಲಿಯೇ ಆತನಿಗೆ ಕೃತ್ರಿಮ ಕಪಟ ಏನು ಗೊತ್ತಿಲ್ಲ ಮನಸ್ಸಿನಲ್ಲಿದ್ದಂತೆ ಮಾತನಾಡುವನು ಇದೇ ಆತನ ತಲೆ ತಿಂದದ್ದು ಕೊಂಕು ಎಲೆಕ್ಟ್ರಿಕಲ್ ಇಲಾಖೆಯ ಮುಖ್ಯಾಧಿಕಾರಿ ಪೋರ್ಬ್ ಸಾಹೇಬರು ಒಂದು ಸಾರಿ ರಜಾ ಪಡೆದು ಅಮೆರಿಕಕ್ಕೆ ಹೋಗಿದ್ದರು ಆಗ ಆತ ತನ್ನ ಕಾರನ್ನು ಬೆಂಗಳೂರಿನಲ್ಲಿಯೇ ಬಿಟ್ಟಿದ್ದರು ಒಬ್ಬ ಸ್ನೇಹಿತರ ವಶದಲ್ಲಿ ಆರೆಂಟು ತಿಂಗಳು ಕಳೆದ ಬಳಿಕ ಫೋರ್ಬ್ ಸಾಹೇಬರು ಬೆಂಗಳೂರಿಗೆ ವಾಪಸ್ ಬರುವ ಕಾಲದಲ್ಲಿ ತಮ್ಮ ಇಲ್ಲಿಯ ಸ್ನೇಹಿತನಿಗೆ ಮುಂಚಿತವಾಗಿ ವರ್ತಮಾನ ಕೊಟ್ಟಿದರು. ತಮ್ಮ ಹಳೆಯ ಕಾರನ್ನು ಕೊಂಡುಕೊಳ್ಳಲು ಗಿರಾಕಿಯನ್ನು ಹುಡುಕಬೇಕೆಂದು ಸೂಚನೆ ಮಾಡಿದ್ದರು ಆ ಸ್ನೇಹಿತರು ನಮ್ಮ ಅಯ್ಯನ ಜೊತೆಯಲ್ಲಿ ಅದನ್ನು ಪ್ರಸ್ತಾಪಿಸಿದರು ಅಯ್ಯ ಅವರ ಕಾರು ಒಳ್ಳೆಯದು ಅದನ್ನು ಯಾಕೆ ಮಾರುತ್ತಾರೆ ಸ್ನೇಹಿತ ಇನ್ನೂ ಒಳ್ಳೆಯ ಕಾರನ್ನು ಅಲ್ಲಿಂದ ತರುತ್ತಾರೆ ಅಯ್ಯ ಯಾಕಪ್ಪ ಹಾಗೆ ಹಣ ದುಂದು ಮಾಡುತ್ತಾರೆ ಅವರು ದುಂದು ಮಾಡುವವರಲ್ಲವಲ್ಲ ಸ್ನೇಹಿತ ಈ ಕಾರಿಗೆ ಹಣ ಕೊಟ್ಟಿದ್ದಾರೋ ಇಲ್ಲವೋ ಅಯ್ಯ ಅದು ಹೇಗೋ ಕಮಿಷನ್ ಲೆಕ್ಕ ಇರುತ್ತದೆ ನಮ್ಮ ಇಲಾಖೆಯ ಸಾಮಾನುಗಳೆಲ್ಲ ಅಮೆರಿಕದಿಂದ ತಾನೆ ಬರುತ್ತದೆ ಈ ಸಂಭಾಷಣೆಯ ಸಾರಾಂಶ ಫೋರ್ಬ್ಸಿಗೆ ತಿಳಿಯಿತು ಹೇಳಿದವರು ಕತೆಗೆ ಇನ್ನಷ್ಟು ಬಣ್ಣ ಕಟ್ಟಿರಬಹುದು ಇದರ ಫಲಿತಾಂಶ ಅಯ್ಯನಿಗೆ ಸ್ನಾನಾಂತರವಾದದ್ದು ಆಮೇಲೆ ರಾಜೀನಾಮೆ ಈ ಅಧಿಕಾರದ ಬದಲಾವಣೆಯಿಂದ ಅಯ್ಯನಲ್ಲಿ ಯಾವ ವ್ಯತ್ಯಾಸವೂ ಆಗಲಿಲ್ಲ ಸೊಟ್ಟ ಹಲ್ಲನ್ನು ಇನ್ನಷ್ಟು ಸೊಟ್ಟು ಮಾಡುವುದು ಹಾಸ್ಯ ಮಾಡುವುದು ಅಣಕಿಸುವುದು ಎಲ್ಲ ನಡೆಯುತ್ತಿತ್ತು ಒಂದಾನೊಂದು ಕಂಪನಿಯವರು ಅಯ್ಯನನ್ನು ಕೆಲಸಕ್ಕೆ ನೇಮಿಸಿಕೊಂಡು ಸರಕಾರ ಕೊಡುತ್ತಿದ್ದ ಸಂಬಳವನ್ನು ಅವರೇ ಕೊಡುತ್ತಿದ್ದರು ನಮ್ಮ ಅಯ್ಯ ಪರಮ ಪ್ರಾಮಾಣಿಕ ಅತ್ಯಂತದ ಹಾಳು ನನ್ನ ಪ್ರಾಣಕ್ಕೆ ಅಪಾಯ ಒದಗಿದಾಗ ಆ ತಾನು ತೆಗೆದುಕೊಂಡು ನನ್ನನ್ನು ಉಳಿಸುತ್ತಿದ್ದ ಸ್ನೇಹಿತ ಎಲ್ಲರ ವಿಷಯದಲ್ಲಿಯೂ ಹಾಗೆಯೇ ತುಂಬ ಎಳೆ ಮನಸ್ಸು ಆತನ ಸಹಾಯ ಸಿದ್ಧತೆಗೆ ಮಿತಿಯೇ ಇರಲಿಲ್ಲ ಒಂದು ಸಿದ್ಧಾಂತ ಆತನ ನೂರಾರು ನವನವೀನ ಸಿದ್ಧಾಂತಗಳಲ್ಲಿ ಒಂದನ್ನು ಹೇಳುತ್ತೇನೆ ಅಯ್ಯ ಸೂರ್ಯಮಂಡಲ ಗುಂಡೆಗೆ ಗೋಳಾಕಾರ ವಿಮಗೆ ಸ್ಕೂಲು ಕಾಲೇಜುಗಳಲ್ಲಿ ಪಾಠ ಹೇಳುತ್ತಾರೆ ಅದು ಶುದ್ಧ ಬೆಪ್ಪುತನ ನೀವೆಲ್ಲ ಅದನ್ನು ನಂಬಿಕೊಂಡಿದ್ದೀರಿ ಸೂರ್ಯಗ್ರಹ ಇರುವುದು ತ್ರಿಕೋಣಾಕಾರವಾಗಿ ಪಕ್ಕೋಡದ ಪೊಟ್ಟಣದಂತೆ ಆ ಪೊಟ್ಟಣದ ಮುಖ ಹೇಗಿರುತ್ತದೆ ಗುಂಡಗಿರುತ್ತದೆ ಆದರೆ ಅದರ ಮೈ ಮುಮ್ಮೂಲೆಯಾಗಿರುವುದಿಲ್ಲವೆ ಆಕಾಶದಿಂದ ಈ ಪಕೋಡದ ಪೊಟ್ಟಣವನ್ನು ಭೂಮಿಯ ಕಡೆಗೆ ನೇತು ಹಾಕಿದ್ದಾರೆ ಗಂಟೆಯೊಳಗಿನ ನಾಲ್ಕೆಯಂತೆ ಈ ಸೂರ್ಯನೆಂಬ ಪಕೋಡದ ಪೊಟ್ಟಣ ಓಲಾಡುತ್ತಿದೆ ಮುಮ್ಮೂಲೆಯ ಮೇಲ್ಭಾಗ ಆಕಾಶದ ಮೇಲಣ ಕೊಂಡಿಗೆ ತಗುಲು ಹಾಕಿದೆ ಅದರ ಕೆಳಭಾಗವನ್ನು ಮಾತ್ರ ನಾವು ನೋಡುತ್ತೇವೆ